ಇಪ್ಪತ್ತ್ ಮೂರನೇ ತರಂಗ ತ್ರಿಶಂಕುವಿನ ಯಾಗವು ಕೆಟ್ಟಿತು ಎಂಬುದು ನಿಶ್ಚಯವಾಯಿತು ಯಜಮಾನ ಋತ್ವಿಕ್ಕುಗಳು ಎಲ್ಲರೂ ಅಪ್ರತಿಭರಾದರು ಅಧ್ವರ್ಯು ಬ್ರಹ್ಮರು ಮಾತ್ರ ಕದಲಿಲ್ಲ ಹೀಗೆ ಆಗುವುದೆಂದು ಗೊತ್ತು ಅದಕ್ಕೆ ಸಿದ್ಧರಾಗಿದ್ದವರಂತೆ ಮುನ್ನಡೆದರು ಇಷ್ಟಿಯು ಅಲ್ಲಿಗೆ ನಿಂತಿದರ ಗುರುತಾಗಿ ಸ್ವಿಷ್ಟುಕೃತ್ ಹೋಮವು ನಡೆಯಿತು ಯಾಗಭಂಗ ಪ್ರಯಾಶ್ಚಿತವಾಗಿ ವಿಶ್ವಾಮಿತನು ವಿಷಜಿ ದುಗ್ನವನ್ನು ಸಂಕಲ್ಪ ಮಾಡಿ ತ್ರಿಶಂಕುವಿನ ಸೋಮಯಾಗದ ಅವಭೃತವನ್ನು ನೆರವೇರಿಸಿದನು ಪ್ರತಿಪಥಿ ಕರ್ಮವೂ ನಡೆಯಿತು ಅಶ್ವಿನಿ ದೇವತೆಗಳನ್ನು ಸ್ವರಿಸಿ ಅಧ್ವರ್ಯು ಬ್ರಹ್ಮರು ತ್ರಿಶಂಕುವಿಗೆ ಯಾಗಫಲವನ್ನು ಕೊಟ್ಟರು ಆತನಿಗೆ ಇದ್ದ ಪೃಥ್ವಿ ಭೂತಾಂಶದ ಹೊರಹದಿಕೆಯೂ ತೇಜೋ ಭೂತ ಪ್ರಧಾನವಾಗಿ ಥೈಜಸ ದೇಹವನ್ನು ಪೃಥ್ವಿಯು ಪ್ರಾಥವಾಂಶದ ಭಾರವನ್ನು ಚಾಂಡಾಲಯವನ್ನು ಬಿಟ್ಟು ಜೀವನಿಚ್ಚೆಯಂತೆ ಎಲ್ಲೆಂದಲ್ಲಿಗೆ ಹೋಗುವ ಸಾಮರ್ಥ್ಯದಾಯಿತು ಆ ದೇಹವು ನೆಲವನ್ನು ಮುಟ್ಟದೆ ಮೊಳಕ ಎತ್ತರದಲ್ಲಿರುವುದನ್ನು ಕಂಡು ಎಲ್ಲರೂ ಸಂತೋಷಪಟ್ಟರು ವಿಮಾನವೂ ಬರುವುದು ತ್ರಿಶುಂಕು ಸ್ವರ್ಗಕ್ಕೆ ಹೊರಡುವನು ಎಂದು ಅಯೋಧ್ಯೆಯ ಜನವರಿ ಕೋಸಲ ದೇಶಕ್ಕೆ ದೇಶವೇ ಅಲ್ಲಿ ಮುಗುಸಿದೆ ಎಲ್ಲರೂ ಆಕಾಶದ ಕಡೆ ನೋಡುವವರೆ ಅಗ್ನಿಕುಂಡದಿಂದ ಏನಾದರೂ ಬಂದಿತ್ತೋ ಬಂದೀತೋ ಎಂದು ಹತ್ತ ಕಡೆ ಒಂದು ಸಲುವ ನೋಡುವರು ವಿಮಾನ ವಿಮಾನವೂ ಬರಲಿಲ್ಲ ವಿಶ್ವಾಮಿತನು ವಸಿಷ್ಠ ಶಾಪವನ್ನು ಕುರಿತು ಸ್ಮರಿಸಿಕೊಂಡನು ಅಶ್ವಥದಲ್ಲಿಟ್ಟಿದ ಕುಂಭದ ನೆನಪಾಯಿತು ಕೂಡಲೇ ಚಾಂಡಾಲ ಪರಿಹಾರಕ್ಕೆಂದು ಹೋಮ ಮಾಡಿದನು ಅದು ನಿವಾರಣವಾಯಿತು ಆದರೂ ವಿವಿಧ ವಿಮಾನವೂ ಬರಲಿಲ್ಲ ವಿಶ್ವಾಮಿತನು ಮತ್ತೆ ವಿಶ್ವದಿದ್ಯ ವಿಶ್ವದಿದ್ಯಾಗ ಸಂಕಲ್ಪವನ್ನು ಮಾಡಿದನು ಜಮಗಗ್ನಿಯು ಅಗ್ನಿಯನ್ನು ಏಕಾಂತವಾಗಿ ಪ್ರಾರ್ಥಿಸಿ ವಿಮಾನವೇಕೆ ಬರಲಿಲ್ಲವೆಂದು ಕೇಳಿದನು ಅಗ್ನಿಯು ನಿಮ್ಮ ಮೇಲಿನ ವಿಶ್ವಾಸದಿಂದ ನಾನು ನನ್ನ ಸಕನಾದ ವಾಯು ರುದ್ರನು ವರುಣನು ಈ ಯಾಗವನ್ನು ಒಪ್ಪಿಕೊಂಡಿದ್ದೇವೆ ಆದರೆ ಇಂದನು ಒಪ್ಪಿಲ್ಲ ನಾವೆಷ್ಟು ಕರೆದರೂ ಆತನು ಬರಲಿಲ್ಲ ನಾವೆಲ್ಲರೂ ಒಪ್ಪಿ ಅಶ್ವಿನಿ ದೇವತೆಗಳಿಶಂಕೆಗೆ ಕೊಟ್ಟರೆ ದಿವ್ಯ ದೇಹವನ್ನು ಅಂಗೀಕರಿಸಿದ್ದೇವೆ ವಿಮಾನವನ್ನು ಕೊಡುವುದು ಬಿಡುವುದು ಇಂದನಿಗೆ ಸೇರಿದುದು ಆದರೂ ಚಿಂತೆಯಿಲ್ಲ ಈತನಿಗೆ ಈಗ ಆಕಾಶ ಗಮನ ಸಾಮರ್ಥ್ಯವೂ ಬಂದಿದೆ ಮಾರ್ಗದಲ್ಲಿರುವ ಸಪ್ತಮ ಋತುಗಳಿಂದ ತೊಂದರೆಯಾಗದಂತೆ ತೊಂದರೆಯಾಗದಂತೆ ಒಂದು ಇಷ್ಟುವನ್ನು ಮಾಡಿ ಅನುಜ್ಞೆಯನ್ನು ಕೊಟ್ಟು ಕಳುಹಿಸಿ ಅವನು ಸ್ವರ್ಗದವರೆಗೂ ನಿರ್ವಿಘ್ನವಾಗಿ ಹೋಗುವನು ಎಂದನು ಜಮದಗ್ನಿಯು ಮುಂದೆ ಕೇಳಲಿಲ್ಲ ಯಜ್ಞದೇವನಪ್ಪನೆಯಂತೆ ಮಾರುತಗಳನ್ನು ಕುರಿತು ಒಂದು ಇಷ್ಟಿಯನ್ನು ಮಾಡಿ ಅನುಜ್ಞೆಯನ್ನು ಇಟ್ಟು ಅನುಜ್ಞೆಯನ್ನು ಕೊಟ್ಟು ತ್ರಿಶಂಕುವನ್ನು ಕಳುಹಿಸಿದರು ತ್ರಿಶಂಕುವಿನ ದೇಹವು ಆತನ ಸಂಕಲ್ಪಮಾತದಿಂದಲೇ ಹತ್ತಿಗಿಂತ ಹಗರವಾಗಿ ಮೇಲಕ್ಕೆ ಇಳಲು ಆರಂಭಿಸಿತು ತ್ರಿಶಂಕುವು ತನ್ನ ಪ್ರಜೆಗಳನ್ನೆಲ್ಲ ಕೈಮುಗಿದು ಅಪ್ಪಣೆ ಕೇಳಿ ತನ್ನನ್ನು ಕೃತ ಕಾರ್ಯನನ್ನಾಗಿ ಆಡಿದ ಮಾಡಿದ ಋಷೀಂದ್ರರಿಗೆ ನಮಸ್ಕರಿಸಿ ಮಗನಿಗೆ ರಾಜ್ಯವನ್ನು ಕೊಡುವಂತೆ ಪ್ರಜಾಶ್ರೇಷ್ಠರನ್ನು ಪ್ರಾರ್ಥಿಸಿಕೊಂಡು ಸ್ವರ್ಗಾಭಿ ಸ್ವರ್ಗಾಭಿಮುಖನಾಗಿ ಹೊರಟನು ಮೇಘಮಂಡಲವನ್ನು ಆಮಿಸಿ ಆತನು ಕಣ್ಮರೆಯಾಗುವವರೆಗೂ ನೋಡುತ್ತಿದ್ದು ಎಲ್ಲರೂ ಯಾಗಮಹಿಮೆಯನ್ನು ಹುಡುಕುತ್ತಾ ಹಿಂದಿರುಗಿದರು ಇತ್ತ ವಿಶ್ವಾಮಿತನು ಯಜ್ಞವು ಅರ್ಧಾರ್ಧವಾಗಿ ನಿಂತು ಹೋಗುವುದಕ್ಕೆ ಪ್ರಾಯಶ್ಚಿತವಾಗಿ ಮಾಡಬೇಕಾದ ವಿಶ್ವಜಿತ್ವ ಜಿತ್ವಾಗವನ್ನು ಬ್ರಹಿಸಬೇಕೆಂದು ಕುಳಿತನು ಅದೇ ಋತ್ವಿಕರನ್ನು ಋತ್ವಿಕರನ್ನು ಒಪ್ಪಿಸಿಕೊಂಡು ಇನ್ನೇನು ಯಾವವನ್ನು ಆರಂಭಿಸಬೇಕು ಎನ್ನುವದೊಳಗಾಗಿ ಆಕಾಶದಿಂದ ಹೃದಯ ಭೇದಿ ಹೃದಯ ಭೇದಿಯಾದ ಒಂದು ಕೂಗು ಕೇಳಿಸಿತು ವಿಶ್ವಾಮಿತ್ರ ನನ್ನನ್ನು ತಳ್ಳಿಬಿಟ್ಟಿರು ಬಿದ್ದು ಹೊಲೆ ಕಾಪಾಡಿ ಕಾಪಾಡಿ ಎಂದು ಆರ್ಥನಾಗಿ ಭೀತನಾಗಿ ಕೂಗುತ್ತಿರುವ ತ್ರಿಶಂಕುವಿನ ಕೂಗು ವಿಶ್ವಾಮಿತ್ರನು ತಾನು ವಿಶ್ವಾಮಿತ್ರನಾಗಿರಬೇಕೆಂದು ಸಂಕಲ್ಪಿಸಿಕೊಂಡು ತನಗೆ ತಾನು ಇಟ್ಟುಕೊಂಡಿರುವ ಹೆಸರು ಹೆಸರನ್ನು ಮರೆತು ರೋಷ ಭೀಷಣನಾದನು ಜಮದಜ್ಞು ತಡೆ ತಡೆ ಅಲ್ಲಿಯೇ ನಿಲ್ಲುವಂತೆ ಅವನನ್ನು ತಡೆ ನಿನ್ನ ತಪಬಲವನ್ನು ಕೊಡು ಎಂದನು ವಿಶ್ವಾಮಿತನು ನಿಲ್ಲು ನಿಲ್ಲು ಅಲ್ಲಿಯೇ ನಿಲ್ಲು ಎಂದು ಗರ್ಜಿಸಿದನು ತ್ರಿಶಂಕು ತಡಕೆಳಕಾಗಿ ಅಲ್ಲಿಯೇ ಹಾಗೆಯೇ ಅಂತರಿಕ್ಷದಲ್ಲಿ ನಿಂತನು ವಿಶ್ವಾಮಿತ್ರನು ತ್ರಿಶಂಕು ಸ್ವರ್ಗಕ್ಕೆ ಬರೆದವರಂತೆ ಕರೆದವರಾರು ಬರಬೇಕು ಎಂದು ಕೋರಿದನು ಒಬ್ಬ ದೇವದೂತನು ನಡಗುತ್ತಾ ಎದುರು ಬಂದು ನಿಂತನು ಋಷಿವರಿಯರು ನನ್ನ ಮೇಲೆ ಕೋಪ ಮಾಡಬಾರದು ನಾನು ಕೇವಲ ಅಗ್ನಧಾರಕ ಎಂದನು ವಿಶ್ವಾಮಿತ್ನು ಯಾರ ಆಗ್ನೆಯ ಮೇಲೆ ಹೇಗೆ ಮೇಲೆ ಹೇಗೆ ನೂಕಿದೆ ಎಂದು ಕೇಳಿದನು ದೇವದೂತನು ನಡಗುತ್ತಾ ಆಯ್ಕೆ ಮಾಡಿದನು ಸ್ವರ್ಗದ ಪ್ರಭುವು ಇಂದನು ಆತನಪ್ಪನೇ ಇಲ್ಲದೆ ಯಾರನ್ನು ಸ್ವರ್ಗಕ್ಕೆ ಸೇರಿಸುವುದಿಲ್ಲ ಸ್ವರ್ಗಕ್ಕೆ ಬರ ಸ್ವರ್ಗದಿಂದ ಹೋಗಬೇಕಾದರೂ ಆತನ ಅಪ್ಪಣೆಯಾಗಬೇಕು ಈ ತ್ರಿಶಂಕುವಿಗೆ ಯಾಗ ಫಲವಾಗಿ ಸ್ವರ್ಗವು ಲಭಿಸಿದೆ ದೇಹವು ಅಶ್ವಿನಿ ದೇವತೆಗಳ ದಯದಿಂದ ದಿವ್ಯವಾಗಿದೆ ಆದರೂ ವಸಿಷ್ಠ ಶಾಪದ ಚಂಡಾಲತ್ವವು ಬಿಟ್ಟಿಲ್ಲ ಆದ್ದರಿಂದ ನೂಕಬೇಕಾಯಿತು ಚಂಡಾಲತ್ವವನ್ನು ನಾವು ಕಳೆದಿದ್ದೇವಲ್ಲ ಶಾಪವು ಯಾರಿಂದ ಬಂತೋ ಅವರಿಂದಲೇ ಉಪಸಂಹಾರವಾಗಬೇಕು ಇಲ್ಲವಾದರೆ ದೇವಗುರುಗಳಾದ ಬೃಹಸ್ಪತಿಗಳಿಂದ ನಿವಾರಣೆಯಾಗಬೇಕು ಹಾಗಿಲ್ಲದೇ ಒಬ್ಬರ ಶಾಪವನ್ನು ಇನ್ನೊಬ್ಬರು ಕಡಿಯುವಂತಿಲ್ಲ ವಿಶ್ವಾಮಿ ತನು ಮಂತ್ರಬದ್ದವಾದ ಮಹಾಸಪದಂತೆ ಬುಸುಗೊಟ್ಟುತ್ತಾ ಹೋಗು ಹೇಳು ತ್ರಿಶಂಕುವು ಇಂದು ಇಂದುನಾಗುವನು ಇಂದ್ರಲೋಕದಲ್ಲಿ ಆತನಿಗೆ ಸ್ಥಾನ ಸಿಕ್ಕದಿದ್ದರೆ ಅಷ್ಟೇ ಹೋಯಿತು ಅವರ ಅವ ನಿರುವಾಗುವುದು ಎಂದು ಹೇಳು ಹೋಗುವ ಎಂದನು ದೇವದೂತನ ಅವನಿಗೆ ಗೊತ್ತು ತಪಸ್ವಿಗಳಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ತಪೋ ಬಲವು ಏನು ಮಾಡಬಲ್ಲದು ಎಂದು ವಿಶ್ವಾಮಿತ್ರ ನಿತ್ಯ ತಿಳಿದನು ಜಮದಗ್ನಿ ಕಾಲವು ಸನ್ನಿಹಿತವಾಗಿದೆ ಅಂದು ಆಪೋ ಜ್ಯೋತಿಯನ್ನು ಕಂಡಾಗ ಅಪೋದೇವಿಯವರು ಬ್ರಹ್ಮಾಂಡವನ್ನೇ ಬೇಕಾದರೂ ಸೃಷ್ಟಿಸಬಹುದು ಬ್ರಹ್ಮಾಂಡ ಸೃಷ್ಟಿಗೆ ಬೇಕಾದಲ್ಲವೂ ಪಿಂಡಾಂಡದಲ್ಲಿ ಬೀಜರೂಪವಾಗಿದೆ ಎಂದರು ಅದನ್ನು ಇಂದು ನಾನು ನೋಡಿಬಿಡುತ್ತೇನೆ ತಿಶಂಕುವು ಇಂದನಾಗಬೇಕು ಇಲ್ಲದಿದ್ದರೆ ಲೋಕದಲ್ಲಿ ಇಂದನೇ ಇಲ್ಲದೆ ಹೋಗಬೇಕು ಎಂದನು ಜಮದಗ್ನಿಯು ಗಹಿ ಗಹಿ ಗಹಿಸಿ ನಗದಿ ನಕ್ಕನು ಕೌಶಿಕನು ಲೋಕಪಾಲಕರು ನಿನ್ನನ್ನು ಅಷ್ಟು ದೂರ ಬಿಡುವರೆಂದು ಕೊಂಡಿದೆಯೇನು ನಿನಗೆ ಜಮದಗ್ನಿಯು ಗಹಿ ಗಹಿಸಿ ನಕ್ಕನು ಕೌಶಿಕ ಲೋಕಪಾಲಕರು ನಿನ್ನನ್ನು ಅಷ್ಟು ದೂರ ಬಿಡುವರೆಂದು ಕೊಂಡಿದೆಯೇನು ನಿನಗೆ ನೂತನ ಸೃಷ್ಟಿ ಮಾಡಲು ಬೇಕಾದ ಸಾಮರ್ಥ್ಯ ವಿದ್ಯಾಸಂಪತ್ತು ಎಲ್ಲವೂ ಇದೆ ಆದರೆ ಒಂದು ಕಿವಿಗೆ ಎರಡೂ ಓಲೆಯಲ್ಲಾದರೂ ಉಂಟೆ ಅತ್ತ ಯಾರು ಬಂದಿರುವರು ಎಂದನು ವಿಶ್ವಾಮಿತ್ರನತ್ತ ತಿಳಿದನು ವೃದ್ಧಾಪ್ಯದ ಶಾಂತಿ ತಾರುಣ್ಯದ ತೇಜಸ್ಸು ಎರಡೂ ಸೇರಿ ಬಳ್ಳಿಯ ದೇಹವನ್ನು ಪಡೆದು ಧರಿಸಿರುವ ಸ್ವರ್ಣ ಮಾಲ್ಯಮಾಲಭರಣಗಳ ಕಾಂತಿಯಿಂದ ಸುವರ್ಣ ಚಾಯೆಯ ದೇಹವನ್ನೆಲ್ಲ ವ್ಯಾಪಿಸಿರುವುದು ಚಿನ್ನದ ನೀರಿನಲ್ಲಿ ಅದಿರುವ ಚೊಕ್ಕ ಬೆಳ್ಳಿಯ ಮುದ್ದೆಯಂತೆ ಕಾಣುತ್ತಿರುವ ಮೂರ್ತಿಯನ್ನು ಕಾಣಿಸಿತು ವಿಶ್ವಾಮಿತ್ರನಿಗೆ ಅದನ್ನು ಯಾರು ಎಂದು ತಿಳಿಯದಿದ್ದರೂ ಆತನ ಮನಸ್ಸು ಬಂದಿರುವುದು ಬೃಹಸ್ಪಿಯ ಬೃಹಸ್ಪತಿ ಎಂದು ಗುರುತು ಹೇಳಿತು ಕೌಶಿಕನು ತಟ್ಟನೆದ್ದು ನಮಸ್ಕಾರ ಮಾಡಿ ಗುರುದೇವನಿಗೆ ಸಲ್ಲಿಸಬೇಕಾದ ಪೂಜಾ ಸತ್ಕಾರಗಳನ್ನು ಸಮರ್ಪಿಸಿದನು ಗುರು ಮಂದಹಾಸದಿಂದ ಸುತ್ತಮುತ್ತಲಿನ ಸುತ್ತಮುತ್ತಲಿನೆಲ್ಲ ಮೃದುವಾಗಿ ಬೆಳೆಯುತ್ತಾ ಮಹರ್ಷಿಗಳು ಕುಪಿತರಾಗಿ ಕ್ರೋಧೋದ್ದೀಪಿತರಾಗಿ ಸೃಷ್ಟಿಗೆ ಹುಟ್ಟಿದ್ದಾರೆ ಹೀಗೆ ಕ್ರೋಧಾದಿಗಳಿಂದ ಆದ ಸೃಷ್ಟಿಯಿಂದ ಆಗುವ ಅನರ್ಥವನ್ನು ಕುರಿತು ಚಿಂತಿಸಿದ್ದಾರೆಯೇ ಎಂದು ಕೇಳಿದನು ದೇವಗುರು ದರ್ಶನದಿಂದಲೇ ಶಾಂತಿಯನ್ನು ಪಡೆದ ಆತನ ಮನಸ್ಸು ಆ ಮಹಾತೇಜ ಪುಂಜದ ಸನ್ನಿಧಿಯ ಸಂಪೂರ್ಣವಾಗಿ ಪ್ರಸಾದವನ್ನು ತಡೆದು ಶುದ್ಧ ಜಲಕ್ಕಿಂತ ನಿರ್ಮಲವಾಗಿತ್ತು ಆತನು ಅನರ್ಥವೆನ್ನುತ್ತೋವೆನ್ನುತ್ತಲೂ ಆಗಬಹುದಾದ ಅನರ್ಥ ಪರಂಪರೆಯ ಚಿಂತೆಯಿಂದ ನಡಗಿ ಹೋಯಿತು ಲೋಕ ಲೋಕವನ್ನೆಲ್ಲ ಹಾಳು ಮಾಡುವ ಕಾಲಿಗುಂಡವಾಗುತ್ತಿತ್ತು ತಂದ ಸೃಷ್ಟಿ ಎಂಬುದು ಅರಿವಾಗಿ ಮನಸು ಒಂದು ಸಲ ನಡಗಿತು. ಆದರೂ ಕೌಶಿಕನು ಇನ್ನೂ ಮೌನವಾಗಿಯೇ ನಿಂತಿದ್ದನು ಆತನ ಮನಸ್ಸು ಏನೇನೋ ಪ್ರಶ್ನೆಗಳನ್ನು ಕೇಳಬೇಕು ಕೊಳ್ಳುತ್ತಿದೆ ಆದರೂ ಯಾವುದೊಂದು ಖಚಿತವಾಗಿ ನಿರ್ದಿಷ್ಟವಾಗಿ ಒಂದು ರೂಪಕ್ಕೆ ಬರಲಲ್ಲದು ವಾಕ್ಪತಿಯೇ ಎದುರಿಗೆ ಬಂದಿರುವಾಗ ಆತನ ಅಪ್ಪಣೆ ಇಲ್ಲದೆ ವಾಕು ಎಂತೂ ರೂಪುವುದು ರೂಪುಗೊಂಡು ಹೋಗಲು ಹೊರಬೊಬ್ಬಳುವುದು ಕ್ರೋಧ ಮೂರ್ಛಿತವಾಗಿದ್ದ ಮನಸ್ಸು ಪರಸನ್ನಿಧಿ ಪ್ರಭಾವದಿಂದ ಕ್ರೋಧವನ್ನು ಬಿಟ್ಟಿದ್ದರು ಪ್ರಸಾದವನ್ನು ಪಡೆದಿದ್ದರು ನಿದ್ದೆಯಿಂದ ಹಠಾತ್ ಆಗಿ ಎತ್ತವನಿಗೆ ಜಾಗ್ರತಿಗೆ ಜಾಗೃತ್ತಿ ಜಾಗ್ರ ಧೃವೃತ್ತಿಗೆ ಬಂದಿದ್ದರೂ ಇಂದ್ರಿಯ ವ್ಯಾಪಾರಗಳು ಇನ್ನೂ ಅರ್ಧಾರ್ಧವಾಗಿಯೇ ಉಳಿಯಿರುವಂತೆ ಇನ್ನೂ ಅದು ಸಂಪೂರ್ಣವಾಗಿ ತನ್ನ ಸಹಜಾವಸ್ಥೆಗೆ ಬಂದಿರಲಿಲ್ಲ ದೇವಗುರುವಿಗೆ ಗುರುವಿಗೆ ಅದು ತಿಳಿಯಿತು ನಕ್ಕನು